ಯಾವಾಗ ಎಲ್ಲಿ ಹೋದರೂ ಜನಸಂಖ್ಯೆ ಸೂಲಿನ ಸ್ಕೂಲಿನ ಸಂಖ್ಯೆ ವ್ಯಾಪಾರದ ಲೆಕ್ಕಗಳು ಬಂಡವಾಳ ಮಾರಾಟ ಮೊದಲಾದ ಅಂಕಿ ಸಂಖ್ಯೆಗಳು ಇವೇ ಅವರ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತಿದ್ದ ಪ್ರಶ್ ಪ್ರಶ್ನೆಗಳು ಸೂಪರಿಂಟೆಂಡರ ಪಿಕಲಾತ ಅವರು ತಿಂಗಳಿಗೊಮ್ಮೆ ಎಕನಾಮಿಕ್ ಸೂಪರಿಂಟೆಂಡರನ್ನು ಇತರ ದೊಡ್ಡ ಅಧಿಕಾರಿಗಳನ್ನು ರಾತ್ರಿಯ ಭೋಜನಕ್ಕೆ ಕರೆಯುತ್ತಿದ್ದರು ಆ ಅಧಿಕಾರಿಗಳಿಗೆ ಆಹ್ವಾನ ಬಂತೆಂದರೆ ಹಾವೋ ಚೇಳೋ ಬಂದಂತಾಗುತ್ತಿತ್ತು ಏಕೆಂದರೆ ಊಟ ಮಾಡುತ್ತಿದ್ದಾಗ ಅವರು ಒಬ್ಬ ಅತಿಥಿಯನ್ನು ಉದ್ದೇಶಿಸಿ ನಿಮ್ಮ ಊರಿನಲ್ಲಿ ಗರ್ಲ್ಸ್ ಸ್ಕೂಲುಗಳೆಷ್ಟಿವೆ ಸ್ಕೂಲಿಗೆ ಹೋಗುವ ಹೆಣ್ಣು ಮಕ್ಕಳೆಷ್ಟು ಮಂದಿ ಇದ್ದಾರೆ ಹೋದ ವರ್ಷ ಸ್ಕೂಲಿನಲ್ಲಿ ವಿದ್ಯಾರ್ಥಿಗಳೆಷ್ಟು ಮಂದಿ ಇದ್ದರು ಈ ವರ್ಷ ಎಷ್ಟು ಈ ರೀತಿ ಪ್ರಶ್ನೆ ಹಾಕುವರು ಅತಿಥಿಗೆ ಸುಳ್ಳು ಹೇಳಬಾರದೆಂಬ ಉದ್ದೇಶ ಆದರೆ ನಿಜ ಸ್ಥಿತಿ ಗೊತ್ತಿಲ್ಲ ಹೀಗೆ ಪಿಕಲಾಟಕ್ಕೆ ಸಿಕ್ಕಿಕೊಳ್ಳುತ್ತಿದ್ದರು ನನ್ನ ಸ್ವಂತ ಅನುಭವವೊಂದು ಹೇಳುತ್ತೇನೆ ವಿಶ್ವೇಶ್ವರಯ್ಯನವರು ಆಗಾಗ ನನಗೆ ಟೀ ನೆವದಿಂದ ಹೇಳಿ ಕಳುಹಿಸುತ್ತಿದ್ದರು ನಾನು ಹೋಗಿ ಕುಳಿತಾಗ ಕೋಣೆಯಲ್ಲಿ ಅವರೂ ನಾನು ಇಬ್ಬರೇ ಇರುತ್ತಿದ್ದೆವು ಯಾವುದೋ ರಾಜಕೀಯ ವಿಷಯದ ಚರ್ಚೆಗಾಗಿ ನಮ್ಮ ನಡುವೆ ಇದ್ದ ಚಿಕ್ಕ ಮೇಜಿನ ಮೇಲೆ ಎರಡು ತಟ್ಟೆಗಳಲ್ಲಿ ಹಲ್ವಾ ಜಿಲೇಬಿ ಆಂಬೊಡೆ ಬೋಂಡ ಇತ್ಯಾದಿ ತಿಂಡಿ ಸಾಮಾನುಗಳು ಎರಡು ಬಟ್ಟಲು ಕಾಫಿ ಇರುತ್ತಿದ್ದವು ನಾನು ಯಾವುದಾದರೊಂದು ಪದಾರ್ಥದಲ್ಲಿ ಒಂದು ಭಾಗವನ್ನು ತಿಂದು ಮುಗಿಸುವಷ್ಟರಲ್ಲಿ ವಿಶ್ವೇಶ್ವರಯ್ಯನವರು ಒಂದೇ ಒಂದು ಬಿಸ್ಕತ್ತನ್ನು ಅರ್ಧ ಬೋಂಡವನ್ನು ತಿಂದ ಶಾಸ್ತ್ರ ಮಾಡಿ ಮುಗಿಸುವರು ಈ ಅನುಭವ ಮೂರು ನಾಲ್ಕು ಸರಿ ಆದ ಮೇಲೆ ನಾನು ಹೇಳಿದೆ ನಾವು ಮುಖ್ಯ ವಿಷಯವನ್ನು ಮೊದಲು ಮಾತನಾಡೋಣ ನನ್ನ ಟಿಫಿನ್ನನ್ನು ನಾನು ಆಮೇಲೆ ಹಿರಿಯಣ್ಣಯ್ಯ ಹಿರಿಯಣ್ಣಯ್ಯನವರ ಜೊತೆಯಲ್ಲಿ ಸೇವಿಸುತ್ತೇನೆ ಅದಕ್ಕೆ ಹಾಗೆ ನನ್ನನ್ನು ಮಾಫ್ ಮಾಡಬೇಕು ನಾನು ಕೊಂಚ ತಿಂಡಿ ಪೋತ ಒಳ್ಳೊಳ್ಳೆಯ ಪದಾರ್ಥಗಳನ್ನು ಮುಂದಿರಿಸಿ ಮುಂದಿರಿಸಿದ ಮೇಲೆ ನಾನು ಅವಕ್ಕೂ ನ್ಯಾಯ ಸಲ್ಲಿಸಬೇಕು ನಿಮ್ಮ ಕಾಫಿ ಐದು ಸೆಕೆಂಡಿನಲ್ಲಿ ಮುಗಿಯುತ್ತದೆ ನಾನು ಹಲ್ವಾ ಚಪ್ಪರಿಸುತ್ತಿರುವಾಗ ನಿಮ್ಮ ಕಾಫಿ ಮುಗಿದು ಹೋಗಿರುತ್ತದೆ ಆಗ ನನ್ನನ್ನು ನೋಡಿದವರು ಇವನೆಂತ ತಿಂಡಿ ಪೋತಾ ಎಂದುಕೊಂಡರು ನಾನೇನು ವ್ರತಸ್ಥನಲ್ಲ ಬೇಗ ಬೇಗ ಮುಗಿಸುವುದಕ್ಕೆ ವಿಶ್ವೇಶ್ವರಯ್ಯನವರ ನಕ್ಕು ನೀನು ಇನ್ನೂ ಹುಡುಗ ಚೆನ್ನಾಗಿ ತಿನ್ನಬೇಕು ಕೋಶ ನಿರ್ವಾಹ ವಿಶ್ವೇಶ್ವರಯ್ಯನವರ ಕೋಶ ನಿರ್ವಾಹ ನೀತಿಯನ್ನು ಕುರಿತು ಟೀಕೆಗಳೆದ್ದುಂಟು ಅವರು ಒಂದೆರಡು ಹೊಸ ತತ್ವಗಳನ್ನು ಕಾರ್ಯಕ್ಕೆ ತಂದರು ಆ ತತ್ವಗಳು ಅಮೆರಿಕಾ ಮೊದಲಾದ ಪಾಶ್ಚಾತ್ಯ ದೇಶಗಳಲ್ಲಿ ರೂಢಿಗೆ ಬಂದಿದ್ದವು ಇಂಡಿಯಾ ದೇಶಕ್ಕೆ ಅವು ಹೊಸತಾಗಿದ್ದವು ರಿಸರ್ವ್ಗಳು ಮೈಸೂರು ದ ರಾಜ್ಯದಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಕಾಲದಿಂದ ರಿಸರ್ವ್ ಎಂಬ ಕೈಗಾವಲು ವಿಧಿಗಳನ್ನು ಬೆಳೆಸಿಕೊಂಡು ಬರುತ್ತಿದ್ದರು ಕ್ಷಾಮ ಬಂದರೆ ರೋಗುಪದ್ರವ ಬಂದರೆ ಅತಿವೃಷ್ಟಿ ಮೊದಲಾದವು ಬಂದರೆ ವಿಶೇಷವಾದ ಅನಿರೀಕ್ಷಿತವಾದ ಖರ್ಚು ಯಾವುದಾದರೂ ಒದಗಿದರೆ ಅದಕ್ಕಾಗಿಯೋ ರಾಜ್ಯಕ್ಕಿದ್ದ ಸಾಲವನ್ನು ಕ್ರಮೇಣ ತೀರಿಸುವುದಕ್ಕಾಗಿಯೋ ಈ ನಿಧಿಗಳನ್ನು ಕಟ್ಟಿಕೊಂಡು ಬರುತ್ತಿದ್ದರು ವರ್ಷದ ರಾಜ್ಯ ಸ್ವಲ್ಪಾಂಶವನ್ನು ಈ ನಿಧಿಗಳಿಗೆ ಸೇರಿಸಿ ಬೆಳೆಸುವುದು ಪದ್ಧತಿಯಾಗಿತ್ತು ಮತ್ತು ರಿಸರ್ವ್ ನಿಧಿಗಳನ್ನು ಸಾಧಾರಣವಾದ ರಾಜ್ಯದ ಖರ್ಚುಗಳಿಗೆ ಒಳ ಬಳಸಿಕೊಳ್ಳತಕ್ಕದ್ದಲ್ಲವೆಂದು ನಿಯಮ ಮಾಡಿಕೊಂಡಿತು ವಿಶ್ವೇಶ್ವರ್ಯನವರು ಈ ಸಿ ರಿಸರ್ವ್ ಪದ್ಧತಿ ಅನಾವಶ್ಯಕವೆಂದರು ನಿಧಿಗಳಲ್ಲಿ ದ್ರವ್ಯ ನಿರುಪಯೋಗವಾಗಿ ಕೊಳೆಯುತ್ತಿರುತ್ತವೆ ಇನ್ನೊಂದು ಪಕ್ಷದಲ್ಲಾದರೂ ರಾಜ್ಯದ ಅವಶ್ಯಕತೆಗಳಿಗಾಗಿ ಹೊಸ ಮಾಡಬೇಕಾಗುತ್ತದೆ ಅಥವಾ ತೆರಿಗೆ ಹೆಚ್ಚಿಸಬೇಕಾಗುತ್ತದೆ ರಾಜ್ಯದ ಹಣವನ್ನು ಬಕ್ಕಸದಲ್ಲಿ ಮುಗ್ಗಿಸಿಟ್ಟುಕೊಂಡು ಸಾಲ ತೆರಿಗೆಗಳ ಕಷ್ಟವನ್ನುಂಟು ಮಾಡಿಕೊಳ್ಳುವುದು ಎಂಥ ನೀತಿ ರಿಸರ್ವ್ಗಳನ್ನು ನ್ಯಾಯವಾದ ರೀತಿಗಳಲ್ಲಿ ಉಪಯೋಗಿಸಿಕೊಂಡರೆ ಅವುಗಳ ಅವಶ್ಯತೆ ಅವಶ್ಯಕತೆಯೇ ತಿರಿಹೊಯಿತು ಕೈಯಲ್ಲಿ ಹಣವನ್ನು ಪ್ರತಿಫಲದಾಯಕವಾದ ದೇಶ ಕಾರ್ಯಗಳಿಗೆ ವಿನಿಯೋಗಿಸಿದರೆ ಬದಲಾಗಿ ಆಸ್ತಿ ಉಂಟಾಗುತ್ತದೆ ಹೊಸ ಆಸ್ತಿಯನ್ನು ನಿರ್ಮಿಸುವುದಕ್ಕಾಗಿ ಹಳೆಯ ನಿಧಿಯನ್ನು ಉಪಯೋಗಿಸಿಕೊಳ್ಳಬಹುದು ಇದು ವಿಶ್ವೇಶ್ವರಯ್ಯನವರ ವಾದ ಕೇವಲ ತತ್ವದೃಷ್ಟಿಯಿಂದ ಈ ವಾದ ಸಾಧುವಾಗಿ ಕಾಣುತ್ತದೆ ಆದರೆ ಪ್ರಯೋಗ ದೃಷ್ಟಿಯಿಂದ ನೋಡಿದ್ದಲ್ಲಿ ಅದರಲ್ಲಿ ಅಪಾಯ ಉಂಟೆನಿಸುತ್ತದೆ ಹಳೆಯ ನಿಧಿ ಕರೆಗೆ ಹೋಯ್ ಹೋದಿದ್ದು ನಿರ್ಮಾಣವಾಗದೆ ಹಣ ವ್ಯರ್ಥವಾಗಿ ಹೋದಿತ್ತು ನ್ಯಾಯವನ್ನು ಹೇಳುವುದಾದರೆ ವಿಶ್ವೇಶ್ವರಯ್ಯನವರ ಮತ್ತು ಅವರಂಥವರ ಯಾಜಮಾನ್ಯವಿರುವುದು ಖಾತರಿಯಾದರೆ ಆ ವಾದವನ್ನು ಅಂಗೀಕರಿಸಬಹುದು ವಿಶ್ವೇಶ್ವರಯ್ಯನವರವರದಕ್ಕಿಂತ ಕೀಳ್ಮಟ್ಟದ ಯೋಗ್ಯತೆಯವರು ಅಧಿಕಾರಕ್ಕೆ ಬಂದರೆ ಗಂಟು ಹೋಗಿ ಆಪತ್ಕಾಲದಲ್ಲಿ ಕಣ್ಣು ಕಣ್ಣು ಬಿಡುವಂತಾಗಬಹುದು ವಿಶ್ವೇಶ್ವರಯ್ಯನವರು ರಿಸರ್ವ್ ನಿಧಿಗಳನ್ನು ಕರಗಿಸಿದರು ಅದರ ಇಮ್ಮಡಿ ಅಷ್ಟು ಬೆಳೆಯಾಗುವ ಆಸ್ತಿಗಳನ್ನು ನಿರ್ಮಿಸಿಕೊಟ್ಟರು ಕೃಷ್ಣರಾಜಸಾಗರ ಅದರಿಂದ ಬಲಗೊಂಡ ವಿದ್ಯುಚ್ಛಕ್ತಿಯ ಉತ್ಪಾದನೆ ಭದ್ರಾವತಿಯ ಕಾರ್ಖಾನೆ ಮೊದಲಾದ ಮಹಾಕಾರ್ಯಗಳು ರಾಜ್ಯಕ್ಕೆ ಶಾಶ್ವತವಾದ ಆಸ್ತಿಗಳಾಗಿ ನಿಂತಿವೆ ಕೃಷ್ಣರಾಜಸಾಗರ ಕನಂಬಾಡಿ ಕೆಲಸವನ್ನು ಪ್ರಾರಂಭಿಸುವ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರುಗಳಲ್ಲಿ ಒಂದು ತಕರಾರೆದ್ದಿತು ಅವರಲ್ಲಿ ಒಂದು ಪಕ್ಷದವರು ಹೊರದೇಶದಿಂದ ಸಿಮೆಂಟ್ ಅನ್ನು ತರಿಸಬೇಕೆಂದರು ಇನ್ನೊಂದು ಪಕ್ಷದವರು ಸುರಕಿಗಾರೆಯನ್ನು ಉಪಯೋಗಿಸಬೇಕೆಂದರು ಮೊದಲನೆಯ ಪಕ್ಷದವರು ಸಿಮೆಂಟಿನ ವೆಚ್ಚ ಹೆಚ್ಚೇನೂ ಆಗುವುದಿಲ್ಲ ಆದ್ದರಿಂದ ಅದನ್ನೇ ಉಪಯೋಗಿಸೋಣ ಎಂದರು ವಿಶ್ವೇಶ್ವರಯ್ಯನವರು ಎರಡನ್ನೂ ಆಲೋಚಿಸಿ ಖರ್ಚಿನ ಅಂದಾಜು ಪಟ್ಟಿಗಳನ್ನು ತಯಾರು ಮಾಡಿಸಿದರು ಸುರಕಿಗಾರೆ ಕೊಂಚ ಅಗ್ಗವೆಂದು ತೋರಿತು ಆಗ ವಿಶ್ವೇಶ್ವರಯ್ಯನವರು ಹೇಳಿದರು ಸುರಕಿಗಾರಿಯ ಉಪಯೋಗದಿಂದ ಆಗುವ ಉಳಿತಾಯ ಒಂದು ಟನ್ನಿಗೆ ಒಂದು ದಮ್ಮಡಿಯಷ್ಟೇ ಆದರೂ ನಾವು ಉಪಯೋಗಿಸಬೇಕಾದದ್ದು ಖಂಡಿತವಾಗಿ ಸುರಕಿಗಾರೆಯನ್ನೇ ಕೊಂಚದ ಉಳಿತಾಯವೆಂದು ಅಲಕ್ಷ್ಯ ಮಾಡತಕ್ಕದ್ದಲ್ಲ ಅಷ್ಟೇ ಅಲ್ಲದೆ ಅದು ನಮ್ಮ ಜನಾಂಗಕ್ಕೆ ಉದ್ಯೋಗ ಕೊಡುತ್ತದೆ ಇದು ಗಮನದಲ್ಲಿರಬೇಕ ಸಂಗತಿ ಇದು ಮಿತವ್ಯಯದ ಲಕ್ಷಣ ಡೆಫಿಸಿಟ್ ಫಿನಾನ್ಸಿಂಗ್ ಸಾಲವೆತ್ತಿ ಕಾರ್ಯ ನಡೆಸುವುದು ಈ ತತ್ವದ ವಿಷಯದಲ್ಲಿಯೂ ಮೇಲೆ ಹೇಳಿದ ಮಾತು ಸಂಪೂರ್ಣವಾಗಿ ಅನ್ವಯಿಸುತ್ತದೆ ವಿಶ್ವೇಶ್ವರ್ಯನವರು ಸಾಲವೆತ್ತಬಹುದೆಂಬ ಸಾಲವೆತ್ತಬೇಕಾಗಬಹುದೆಂಬ ವಾದವನ್ನು ಹೂಡಿದರು ಅವರು ಸಾಲವೆತ್ತಬೇಕಾದ ಸಂದರ್ಭ ಬರಲಿಲ್ಲ ಅಲ್ಲಲ್ಲಿ ಖರ್ಚನ್ನು ಹತೋಟಿಯಲ್ಲಿಟ್ಟು ರಾಜ್ಯಕ್ಕೆ ಹೆಚ್ಚು ಸಾಲವಾಗದಂತೆ ಅವರು ನಿರ್ವಹಿಸಿದರು ಆದರೆ ಸ್ವಾತಂತ್ರೋ ಉತ್ತರದ ಭಾರತದಲ್ಲಿ ಈ ಡೆಫಿಸಿಟ್ ಫಿನಾನ್ಸಿಂಗ್ ಸೂತ್ರವು ವಿಪರೀತವಾಗಿ ನಡೆಯುತ್ತಿದೆ ಸಾಲವೆತ್ತುವುದಾಗುತ್ತಿದೆ ಅದಕ್ಕೆ ಪ್ರತಿಯಾಗಿ ಆಸ್ತಿಯ ತಯಾರಿ ಬೆಳೆಯುತ್ತಿರುವುದು ಕಾಣುತ್ತಿಲ್ಲ ಇಂಡಿಯಾದ ಋುಣಭಾರವು ಶಕ್ತಿಗೆ ಮೀರಿದ್ದಾಗಿದೆ ವಿಶ್ವೇಶ್ವರ್ಯನವರ ಸೂತ್ರದ ಒಂದು ಭಾಗವನ್ನು ಅನುಸರಿಸಿ ಇನ್ನೊಂದು ಭಾಗವನ್ನು ಮರೆತರೆ ಅಪಾಯ ತಪ್ಪಿದ್ದಲ್ಲ ಸಾಲದ ಹೊರೆ ಬೆಳೆಯುತ್ತದೆ ಆಸ್ತಿಯ ನಿವಳ ಇದ್ದಂತೆಯೇ ಇರುತ್ತದೆ ಇದರಿಂದ ನಮಗೆ ತೋರುವ ಸಿದ್ಧಾಂತ ಇದು ವಿಶ್ವೇಶ್ವರಯ್ಯನವರಂಥ ಪ್ರಮಾಣಿಕರು ಕಾರ್ಯದಕ್ಷರು ರಾಜ್ಯ ನಿರ್ವಾಹಕರಾಗಿದ್ದರೆ ಆಗ ರಿಸರ್ವ್ ನಿಧಿ ಅನಾವಶ್ಯಕವಾದೀತು ಸಾಲ ಮಾಡಿದರೆ ನಾಲ್ಮಡಿಯಾಗಿ ಆಸ್ತಿ ಹುಟ್ಟಿತು ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕತೆಯು ಜಾಗರೂಕತೆಯು ಕಾರ್ಯದಕ್ಷತೆಯೂ ಇಲ್ಲದ ಕಡೆ ಆ ಸೂತ್ರ ಅನ್ವಯಿಸಲಾರದು ಪ್ರಜಾರಾಜ್ಯದಲ್ಲಾದರೂ ಮಂತ್ರಿಗಳು ಪ್ರಾಮಾಣಿಕರು ಜಾಗರೂಕರು ಅಂತಃಸಾಕ್ಷಿಯ ಭೀತಿಯುಳ್ಳವರು ಕಾರ್ಯಾಧ್ಯಕ್ಷರು ಆಗಿರುವರೆಂದು ನಮಗೆ ಯಾರು ಭರವಸೆ ಕೊಟ್ಟರು ಬಿಗಿತ ಹಣಕಾಸಿನ ವಿಚಾರದಲ್ಲಿ ಕೈ ಹಿಡಿದದ ಅಭ್ಯಾಸವನ್ನು ಒಂದು ಸಾರಿ ಯಾವ ಕಾರಣದಿಂದಲಾದರೂ ತಪ್ಪಿಸಿ ಬಿಟ್ಟರೆ ಮತ್ತೆ ಆ ಅಭ್ಯಾಸವನ್ನು ಹಿಂದಕ್ಕೆ ತರುವುದು ಕಷ್ಟ ಸಡಿಲವೇ ಅಭ್ಯಾಸದ ಮೇಲೆ ಹಿಡಿತ ನೆನ್ನುತ್ತದೆ. ಇದರ ನಿದರ್ಶನ ಸ್ವಾತಂತ್ರ್ಯೋತ್ತರದ ಇಂಡಿಯಾ ಸರ್ಕಾರದಲ್ಲಿ ಕಾಣುತ್ತಿದೆ ಹುದ್ದೆದಾರರು ನೌಕರರು ತಮತಮಗೆ ತೋಚಿದಂತೆ ಸಹಾಯ ಸೌಕರ್ಯಗಳನ್ನು ಬೀಳುತ್ತಾರೆ ಅವರನ್ನು ತಡೆಯುವರು ಎಲ್ಲಿಯೂ ಕಾಣಬರುವುದಿಲ್ಲ ತಡೆಗಟ್ಟಲು ಎಲ್ಲರಿಗೂ ಭಯ ಚೂಪುಗಾರಿಕೆ ಸರಕಾರದಲ್ಲಿ ತೋರುಗಾರಿಕೆಯ ಚೂಪುಗಾರಿಕೆಯ ಕೆಲಸಗಾರರ ಸಂಖ್ಯೆ ಬೆಳೆಯುತ್ತದೆ ಸೂಟು ಹ್ಯಾಟು ಸಿಂಗಾರ ಚಾಲಕು ಇದೇ ದೊಡ್ಡದಾಗಿ ಭಾರಿ ಭಾರಿ ಮಾತುಗಳು ಬಡಾಯಿ ಯೋಜನೆಗಳು ಬೆಳೆದು ಪ್ರಾಮಾಣಿಕವಾದ ಕೆಲಸಗಾರತನ ಕಡಿಮೆಯಾಗುತ್ತದೆ ಈ ಪುಕಾರು ವಿಶ್ವೇಶ್ವರಯ್ಯನವರ ದಿನದಲ್ಲಿ ಕೊಂಚ ಮಟ್ಟಿಗೆ ಇತ್ತು ಮೊದಮದಲಿನಲ್ಲಿ ಹೆಚ್ಚಾಗಿತ್ತು ಅದು ವಿಶ್ವೇಶ್ವರಯ್ಯನವರ ಗಮನಕ್ಕೆ ಬಂದಬಳಿಕ ಬಳಿಕ ಅದರ ಅವಾಂತರ ಕಡಿಮೆಯಾಯಿತು ರುಟೀನ್ ಸರಕಾರದ ಕಚೇರಿಗಳಲ್ಲಿ ಕೆಲಸಗಾರರ ಶ್ರದ್ಧೆ ಗಮನಗಳು ಹೊಸ ಹೊಸ ಸಮಾರಂಭಗಳಿಗೆ ಹೆಚ್ಚು ಹೆಚ್ಚಾಗಿ ದೊರೆತು ನಿತ್ಯಗಟ್ಟಲೆಯ ರುಟೀನ್ ಸಾಮಾನ್ಯ ಆಡಳಿತದ ಕರ್ತವ್ಯಗಳಿಗೆ ಗಮನ ಕಡಿಮೆಯಾಗುತ್ತದೆ ಇದರಿಂದ ಸಾಮಾನ್ಯ ಆಡಳಿತದಲ್ಲಿ ಬಿಗಿ ತಪ್ಪಿ ಕೆಲಸ ಸಡಿಲವಾಗಿ ಸಾವಕಾಶಕ್ಕೆ ಬೀಳುತ್ತದೆ ಸಾಮಾನ್ಯ ಜನರ ನೆಮ್ಮದಿಗೆ ಬೇಕಾದದ್ದು ಸಾಮಾನ್ಯ ಆಡಳಿತದ ದಕ್ಷತೆ ನೂತನ ಸಮಾರಂಭಗಳ ಆಡಂಬರದಲ್ಲಿ ಸಾಮಾನ್ಯ ರುಟೀನ್ ಭಾಗ ಅಲಕ್ಷ್ಯಕ್ಕೆ ಬೀಳಬಾರದು ವಿಶ್ವೇಶ್ವರ್ಯನವರ ದಿವಸದಲ್ಲಿ ಈ ಪುಕಾರಿಗೆ ಮೊದಮದಲು ಕೊಂಚ ಅವಕಾಶ ಬಿದ್ದಿರಬಹುದು ಅದು ತಮ್ಮ ಗಮನಕ್ಕೆ ಬಂದ ಕೂಡಲೇ ವಿಶ್ವೇಶ್ವರಯ್ಯನವರು ಎಚ್ಚರಗೊಂಡು ತಮ್ಮ ತನಿಕೆ ಅಜಮಾಯಶಿಗಳನ್ನು ಬಲಪಡಿಸಿದರು